ಆವ ಜೀವರುಳಿದ್ದರೇ ನಿನ್ನಾವಕರ್ಮವ ಮಾಡಲೇ ನಿನ್ನ ನಾವ ಗುಣರೂಪಗಳನ್ನು ಪಾಸನೆ ಮಾಡಲೇನವರು ಕಾವನಯ್ಯನ ಪರಮ ಸತ್ಕರುಣಾವಲೋಕನ ಬಲದಿಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು ಅನಂತ ಜೀವರಾಶಿಗಳ ಕರ್ಮ ಪ್ರೇರಕರಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಗೆ ಜೀವರು ಮಾಡುವಂತಹ ಪಾಪಕರ್ಮಗಳ ಲೇಪ ಅನ್ನೋದು ಇಲ್ಲ ಜೀವರು ಮಾಡೋದು ಅಂದರೆ ದೇವತೆಗಳು ಮಾಡಿ ಮಾಡಿಸಿದ್ದು ಆದ್ದರಿಂದ ಆ ದೇವತೆಗಳಿಗೆ ಯಾವುದೇ ಪಾಪ ಕರ್ಮಗಳ ಲೇಪ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ ಈ ಎಲ್ಲ ಕರ್ಮಗಳನ್ನು ಆ ಬ್ರಹ್ಮಾದಿ ದೇವತೆಗಳು ಕಾವನಯ್ಯನ ತನ್ನನ್ನು ಸದಾಕಾಲ ಸಂರಕ್ಷಣೆ ಮಾಡುವಂತಹ ತಂದೆಯಾದ ಪರಮಾತ್ಮನ ಪರಮ ಸತ್ಕಾರುಣ್ಯ ಅವಲೋಕನ ಚರಿಸುವ ಪರಮಾತ್ಮನ ಕರುಣಾಪೂರ್ಣ ದೃಷ್ಟಿಯ ಫಲದಿಂದ ವರ್ತಿಸುವುದರಿಂದ ಅವರಿಗೆ ಯಾವ ಜೀವರೊಳಗಿದ್ದರೂ ದೇವ ಮಾನವ ದಾನವ ಹೀಗೆ ತ್ರಿವಿಧ ಜೀವರಾಶಿಗಳ ಅಂತರ್ಯಮಿತ್ವೇನೆ ಇದ್ದು ಯಾವ ಕರ್ಮಕ್ಕೆ ಪ್ರೇರಣೆಯನ್ನು ಮಾಡಿ ಮಾಡಿಸಿದರೂ ಕೂಡ ಯಾವ ಗುಣರೂಪಗಳನ್ನು ಉಪಾಸನೆ ಮಾಡಿದರೂ ಕೂಡ ಪಾಪಕರ್ಮಗಳು ಎಂದೂ ಲೈಪ ಆಗೋದಿಲ್ಲ ಬ್ರಹ್ಮಾದಿ ದೇವತೆಗಳು ಅಯೋಗ್ಯರಿಗೆ ಅಥವಾ ದಾನವರಿಗೆ ಪಾಪಕರ್ಮ ಪ್ರೇರಕರಾಗಿದ್ದರೂ ಕೂಡ ಅವರಿಗೆ ಪಾಪ ಲೈಪ ಇಲ್ಲ ಅನ್ನೋ ಒಂದು ವಿಶೇಷವಾಗಿರುವಂಥ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾರೆ ಯಾಕೆಂದರೆ ಭಗವಂತನ ಕೃಪಾದೃಷ್ಟಿಗೆ ಪಾತ್ರರಾಗಿ ಭಗವಂತನ ಆಗ್ನೆಯಂತೆ ವರ್ತನೆ ಮಾಡೋದರಿಂದ ಅವ್ರಿಗೆ ಯಾವುದೇ ರೀತಿಯ ಪಾಪಕರ್ಮದ ಲೇಪವೂ ಆಗೋದಿಲ್ಲ ಜೊತೆಗೆ ಪುಣ್ಯವೇ ಸಿಗ್ತಾಯಿದೆ ಅಶ್ವತ್ಥಾಮ ಹತಃ ಅಂತ ಮಹಾಭಾರತದಲ್ಲಿ ಅಲ್ಲಿ ಹೇಳಿರುವಂಥ ಮಾತು ಭೀಮಸೇನನಿಗೆ ಯಾವುದೇ ದೋಷಕ್ಕೂ ಕಾರಣ ಆಗದೆ ಕೇವಲ ಪುಣ್ಯಕರವೇ ಆಯಿತು ಅಂತ ಮಹಾಭಾರತ ತಿಳಿಸ್ತಾ ಇದೆ ಆ ರೀತಿಯಾಗಿ ಭಗವಂತನ ಪ್ರೇರಣೆ ಅನ್ನುವ ಅನುಸಂಧಾನ ಇದ್ದಾಗ ಮಾತ್ರ ಅದು ದೋಷ ಆಗತ್ತೆ ದೇವತೆಗಳ ತತ್ವಾಭಿಮಾನಿ ರೂಪಗಳು ಮಾತ್ರ ಅಂತಹ ವಿಶೇಷ ಅನುಸಂಧಾನದಿಂದ ಕೂಡಿರೋದ್ರಿಂದ ಅವರ ಆ ರೂಪಗಳಿಗೆ ಸರ್ವತಾ ಪಾಪಲೆ ಪೈ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ದ್ರೋಣಕೃತೆ ಮೃಷಾಗಿರಹ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಪ್ರೇರಕರಾಗಿ ಜೀವರಲ್ಲಿ ಇರ್ತಾರೆ ಅವರೆಲ್ಲ ಅಂಗಾಭ ಬದ್ದಲು ಅಂತ ಪರಮಾತ್ಮನ ಅಂಗಾಂಗಗಳನ್ನು ಆಶ್ರಯ ಮಾಡಿಕೊಂಡು ವಿಶೇಷವಾಗಿ ಸಾಂಸತ್ವವನ್ನು ಹೊಂದಿ ಅನಂತ ಜೀವರಾಶಿಗಳ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪ್ತರಾಗಿ ಪರಮಾತ್ಮನ ಆಜ್ಞೆಯಂತೆ ಪ್ರೇರಣೆ ಮಾಡೋದಕ್ಕಾಗಿ ಜೀವರಲ್ಲಿ ಅಂತರ್ಯಮಿತ್ವೆಯನ್ನು ಇರ್ತಾರೆ ಜೀವರಿಗೆ ಎಲ್ಲ ಕರ್ಮಗಳಲ್ಲಿ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಪ್ರೇರಣೆಯನ್ನು ಮಾಡ್ತಾರೆ ಈ ಕೆಲಸವನ್ನು ಭಗವಂತನ ಸೇವಾರೂಪವಾಗಿ ಮಾಡ್ತಾರೆ ಇದು ನನ್ನ ಕರ್ಮ ಇದರಿಂದ ಬರುವಂಥ ಲಾಭ ನನಗೇ ಸೇರಬೇಕಾಗಿತ್ತು ನನ್ನದು ಅಂತ ಯಾವತ್ತೂ ಕೂಡ ಅಭಿಮಾನವನ್ನು ದುರಭಿಮಾನವನ್ನು ಮಾಡೋದಿಲ್ಲ ನಮಗೆ ಪ್ರೇರಣೆ ನೀಡಿದ್ದಕ್ಕೆ ಜೀವರು ನಮಗೆ ಪ್ರತಿಫಲ ಕೊಡಬೇಕು ಅಂತಲೂ ಅವರು ನಿರೀಕ್ಷೆಯನ್ನು ಮಾಡೋದಿಲ್ಲ ಕೇವಲ ಭಗವಂತನ ಪ್ರೇರಣೆ ಭಗವಂತನ ಆಜ್ಞೆಯಿಂದ ಈ ಎಲ್ಲ ಕರ್ಮಗಳನ್ನು ಕೂಡ ನನ್ನ ಯೋಗ್ಯತಾನುಸಾರ ಮಾಡ್ತೀನಿ ಅಂತ ಇದೇ ರೀತಿಯಾಗಿ ಚಿಂತನೆಯಿಂದ ಕರ್ಮಗಳನ್ನು ಮಾಡ್ತಾರೆ ಜೀವರಲ್ಲಿ ಇದ್ದಿದ್ದಕ್ಕೆ ಪರಮಾತ್ಮನಿಂದಲೂ ಏನು ಪ್ರತಿಫಲ ಕೇಳೋದಿಲ್ಲ ಜೀವರಿಂದ ಎಷ್ಟು ಕರ್ಮವನ್ನು ನಿನಗಾಗಿ ಮಾಡಿ ಮಾಡಿಸಿದ್ದೀನಿ ಅಂತ ಜೀವನದಿಂದಲೂ ಪ್ರತಿಫಲದ ಅಪೇಕ್ಷೆ ಇಲ್ಲ ಹೀಗೆ ಪರಿಪೂರ್ಣವಾದ ನಿಷ್ಕಾಮ ಕರ್ಮವನ್ನು ಆಚರಣೆ ಮಾಡುವಂಥವ್ರು ಬ್ರಹ್ಮಾದಿ ದೇವತೆಗಳು ಹೀಗಾಗಿ ಅವರು ಯಾವ ಜೀವರಲ್ಲಿದ್ದರೇನು ಅಂದರೆ ಅವರಿಗೇನು ಲಾಭ ಇದೆ ಏನೂ ಲಾಭ ಇಲ್ಲ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ರಿಂದ ವಿಶೇಷವಾಗಿ ಪುಣ್ಯ ಲಾಭನೇ ಆಗ್ತಾಯಿದೆ ಈ ದೇವತೆಗಳು ಯಾವ ಕರ್ಮ ಮಾಡಿದ್ರೇನು ಅವ್ರಿಗೆ ಲಾಭ ಕರ್ಮ ಅವರದ್ದಲ್ಲ ಅವರು ಮಾಡಿದ್ದಲ್ಲ ಭಗವಂತನೇ ಮಾಡಿಸಿದ್ದು ಅಂತ ಆದಮೇಲೆ ಕರ್ಮಕ್ಕೆ ಪ್ರತಿಫಲ ನಮಗೆ ಯಾಕೆ ಅಂತಾರೆ ಅಂದರೆ ತಮ್ಮ ಅಸ್ವಾತಂತ್ರ್ಯವನ್ನು ಭಗವಂತನ ಸ್ವಾತಂತ್ರ್ಯ ಗುಣವನ್ನು ಸದಾಕಾಲ ನಿಶ್ಚಯ ಜ್ಞಾನದಿಂದ ತಿಳಿದು ಉಪಾಸನೆ ಮಾಡ್ತಕ್ಕಂಥ ಮಹಾನುಭಾವರು ಎಲ್ಲ ದೇವತೆಗಳು ಕರ್ಮಕ್ಕೆ ಪ್ರತಿಫಲವಾಗಿ ಮೋಕ್ಷವನ್ನೇ ಕೊಟ್ಟರು ಬೇಡ ಅಂತ ಹೇಳುವಂಥವ್ರು ದೇವತೆಗಳು ಕೊನೆಗೆ ಪರಮಾತ್ಮನಿಗೆ ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದರಿಂದ ಕೋಪ ಬರುತ್ತೆ ಅದು ಆಗಬಾರದು ಭಯದಿಂದ ಅವನು ಕೊಡುವಂತಹ ಮೋಕ್ಷವನ್ನು ಸ್ವೀಕಾರ ಮಾಡ್ತಾರೆ ಹೊರತು ಕಾಮ್ಯ ಅಪೇಕ್ಷೆಯಿಂದ ಈಗ ಮೋಕ್ಷವನ್ನು ಕೂಡ ಬಯಸುವವರಲ್ಲ ದೇವತೆಗಳು ಯಾವ ಭಗವದ್ಗುಣಗಳ ಯಾವ ಭಗವದ್ ರೂಪಗಳ ಉಪಾಸನೆ ಮಾಡಿ ಏನು ಫಲ ಯಾಕೆ ಅಂದರೆ ಉಪಾಸನೆಯನ್ನು ನಾವು ಮಾಡ್ತಿಲ್ಲ ಭಗವಂತನೇ ಅನಂತ ರೂಪಗಳಿಂದ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂದಮೇಲೆ ನಾವು ಪ್ರತಿಫಲ ಕೇಳೋದು ಸರಿನಾ ನಾವು ಕೇಳಬಾರ್ದು ನಿಷ್ಕಾಮವಾಗಿ ಕರ್ಮನೆ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಇದು ಅವನ ಆದೇಶ ಈ ಶರೀರದಿಂದ ಕರ್ಮ ನಡೀತಾ ಇದ್ದರೂ ಕೂಡ ಶರೀರ ಮಾತ್ರ ಕಲುಧರ್ಮ ಸಾಧನಂ ಅಂತ ಈ ಶರೀರವನ್ನು ಕೂಡ ಭಗವಂತನೇ ನಮಗೆ ನಮ್ಮ ಅನಾದಿ ಸ್ವರೂಪ ಯೋಗ್ಯತೆ ಪ್ರಾಚೀನ ಕರ್ಮಗಳ ಲೆಕ್ಕಾಚಾರದ ಮೇಲೆ ಕೊಟ್ಟಿರುವಂಥದ್ದು ಆದ್ರಿಂದ ಈ ಶರೀರ ಸಾಧನ ಶರೀರದು ನೀದಯ್ಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಭಗವಂತನೇ ಈ ಶರೀರವನ್ನು ನಮಗೆ ಕೊಟ್ಟು ಸಾಂಶತ್ವವನ್ನು ಕೊಟ್ಟು ಅನಂತ ರೂಪಗಳಿಂದ ಎಲ್ಲ ಕಡೆ ವ್ಯಾಪ್ತರಾಗಿ ಭಗವಂತನ ಅಂಗ ಅಂಗಗಳನ್ನು ಹೊರಗೆ ಬಾಹ್ಯದಲ್ಲಿ ಪ್ರಪಂಚದಲ್ಲಿ ಈ ಅನಂತ ಜೀವರಾಶಿಗಳಲ್ಲಿ ಈಗ ಅನೇಕ ಅಧಿಷ್ಠಾನದಲ್ಲಿದ್ದು ಏಕಕಾಲದಲ್ಲಿ ಅನಂತ ಕರ್ಮಗಳನ್ನು ಮಾಡಿ ಮಾಡಿಸುವ ಹೊಣೆಗಾರಿಕೆಯನ್ನು ಕೊಟ್ಟು ತಾನೇ ನಿಂತು ನಮ್ಮಲ್ಲಿ ಪ್ರೇರಣೆ ಮಾಡಿ ಮಾಡಿ ಮಾಡಿಸ್ತಾನೆ ಆದ್ದರಿಂದ ಪರಮ ಮುಖ್ಯ ಕರ್ಮ ಪ್ರೇರಕ ಅಂದರೆ ಪರಮಾತ್ಮ ಅಮುಖ್ಯ ನಾವು ಪ್ರೇರಕರು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಯಾವುದೇ ಪ್ರತಿಫಲವನ್ನು ಜೀವನಿಂದಾಗಲಿ ಅಥವಾ ಇಷ್ಟೆಲ್ಲ ಮಾಡುವಂತಹ ಆ ಪರಮಾತ್ಮನಿಂದಾಗಲಿ ಅಪೇಕ್ಷೆ ಮಾಡದೆ ಆ ಆಗ್ನೆಯನ್ನು ಶಿರಸಾವಹಿಸಿ ಮಾಡ್ತಾರೆ ಆದ್ದರಿಂದ ಯಾವ ಗುಣ ರೂಪ ಉಪಾಸನೆಗೂ ಕೂಡ ನಮಗೆ ಫಲ ಬೇಡ ಅನ್ನೋದು ದೇವತೆಗಳ ಅಭಿಪ್ರಾಯ ಎಲ್ಲ ಸಾಧನಗಳಿಗೂ ಫಲವನ್ನು ಕೇಳಬಹುದಾಗಿತ್ತು ಫಲಕ್ಕೆ ಫಲವನ್ನು ಕೇಳೋದು ಸರಿನಾ ಹಾಗೆ ನಮಗೆ ಜ್ಞಾನ ಸಾಧನಗಳ ಫಲವಾಗಿ ಜ್ಞಾನವನ್ನು ಕೊಟ್ಟಿದ್ದಾನೆ ಉಪಾಸನೆಯನ್ನು ಕೊಟ್ಟಿದ್ದಾನೆ ನಮಗೆ ಎಲ್ಲ ಯೋಗ್ಯವಾಗಿರ್ತಕ್ಕಂಥ ಗುಣ ಉಪಾಸನೆಗಳನ್ನು ರೂಪ ಉಪಾಸನೆಗಳನ್ನು ನಮ್ಮಿಂದ ನಿರಂತರವಾಗಿ ನಿತ್ಯ ನಿರಂತರವಾಗಿ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಪರಮಕರುಣಾಸಮುದ್ರನಾದವನು ಪರಮಾತ್ಮ ಇನ್ನ ಈ ಫಲಕ್ಕೆ ಬೇರೆ ಫಲವನ್ನು ನಾವು ಕೇಳೋದಿಲ್ಲ ಅವನು ಕೊಟ್ಟಿರೋದು ನಮಗೆ ಬೇಡ ಅಂತ ಅನ್ನುವಂಥವರು ದೇವತೆಗಳು ಸದಾಕಾಲ ನಿಷ್ಕಾಮ ಭಾವದಿಂದ ಭಗವಂತನ ಉಪಾಸನಾ ರೂಪವಾಗಿರ್ತಕ್ಕಂಥ ಕರ್ಮವನ್ನು ಮಾಡಿ ನೀನು ಸುಪ್ರೀತನಾಗು ನಮಗೆ ಅಷ್ಟೇ ಫಲ ಸಾಕು ಬೇರೆ ನಿನ್ನ ಅನುಗ್ರಹಕ್ಕಿಂತ ಮಿಕ್ಕ ಫಲ ಯಾವುದೂ ಬೇಡ ಅಂತ ಹೇಳುವಂಥವ್ರು ದೇವತೆಗಳು ಆ ದೇವತೆಗಳಿಗೆ ಇಂಥ ವಿಶ್ವ ಸಾಮರ್ಥ್ಯ ಹೇಗೆ ಬಂತು ಅಂದರೆ ಕಾವನಯ್ಯನ ಪರಮ ಸತ್ಕುರುಣಾ ಸತ್ಕರುಣಾವಲೋಕನ ಬಲದಿ ಪರಮಾತ್ಮನ ಅನಂತ ಗುಣಗಳಲ್ಲಿ ಜೀವರ ಉದ್ಧಾರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕಾರುಣ್ಯ ಪರಮ ಮುಖ್ಯ ವೃತ್ತಿಯಿಂದ ಪ್ರೇರಕನಾದ ರಕ್ಷಕನಾದ ಕಾವ ಅಂದರೆ ರಕ್ಷಣೆ ಅಂತಹ ಕಾವನಯ್ಯನ ಸದಾಕಾಲದಲ್ಲೂ ರಕ್ಷಣೆ ಮಾಡುವಂತಹ ಭಗವಂತನ ಪರಮ ಕಾರುಣ್ಯ ಬಲದಿಂದನೇ ಈ ರೀತಿಯಾಗಿ ಅನಂತ ರಾಶಿಗಳಲ್ಲಿ ಪ್ರೇರಕರಾಗಿ ನಿಯಾಮಕರಾಗಿ ಇರುವಂಥದ್ದು ಸಾಧ್ಯ ಆಗಿದೆ ಅದು ಭಗವಂತನ ಅನುಗ್ರಹದಿಂದ ಆದ್ದರಿಂದ ಆ ಕರ್ಮಕ್ಕೆ ಮತ್ತೆ ಬೇರೆ ಫಲ ಬೇಡ ಭಗವಂತನ ಅನುಗ್ರಹ ಒಂದೇ ಸಾಕು ಈ ರೀತಿಯಾಗಿ ನಿಷ್ಕಾಮ ಕರ್ಮವನ್ನೇ ಸದಾಕಾಲ ಆಚರಣೆ ಮಾಡತಕ್ಕಂಥವ್ರು ದೇವತೆಗಳು ಪರಮ ಕರುಣೆಯ ಅವಲೋಕನಕ್ಕೆ ಗೋಚರ ಆಗುವವರು ಭಗ ಶೀತಾನ್ವೇಷಣೆ ಪ್ರಸಂಗದಲ್ಲಿ ಹನುಮಂತದೇವರು ಭಾರೀ ಸೇವೆಯನ್ನು ಮಾಡಿ ಅದನ್ನ ಶ್ರೀರಾಮಚಂದ್ರನಿಗೆ ಅರ್ಪಣೆ ಮಾಡಿದಾಗ ಶ್ರೀರಾಮಚಂದ್ರ ಅಜಪದವಿ ರಾಮ ಕೊಡಬರಲು ಹನುಮಂತ ನಿಜಪ ಕೃತಿಯನ್ನೇ ಬೇಡಿ ವರವ ಭಕ್ತಿ ಜ್ಞಾನ ವಿಷಯ ವೈರಾಗ್ಯವನ್ನೇ ಕೇಳಿದ್ದೇ ಹೊರತು ಚತುರ್ಮುಖ ಬ್ರಹ್ಮದೇವರ ಪದವಿಯನ್ನು ಅಜಪದವಿ ಕೊಡ್ತೀನಿ ಅಂತಾದರೂ ಬೇಡ ಅಂತ ನಿರಾಕರಣೆ ಮಾಡಿದರು ಹೀಗೆ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಅನುಗ್ರಹಕ್ಕೆ ಪಾತ್ರರಾದ ಎಲ್ಲ ದೇವಾನುದೇವತೆಗಳು ಕೂಡ ನಿಷ್ಕಾಮಕರ್ಮವನ್ನೇ ಮಾಡತಾರೆ ಹೀಗೆ ಸದಾಕಾಲ ನಿಷ್ಕಾಮಕರ್ಮವನ್ನು ಮಾಡುವಂತಹ ಪರಮ ಕರುಣಾ ಕರುಣಾಸಮುದ್ರನಾದ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರ್ತಕ್ಕಂಥ ಈ ದೇವಾನ ದೇವತೆಗಳಿಗೆ ಯಾವ ಪಾಪ ತಾನೇ ಕೊಡೋದಕ್ಕೆ ಸಾಧ್ಯ ಸರ್ವತಾ ಇಲ್ಲ ಅದನ್ನೇ ದೇವತೆಗಳ ಮುಟ್ಟಲಾಪವೇ ಪಾಪಕರ್ಮಗಳು ಪಾಪ ದೇವತೆಗಳನ್ನು ಮುಟ್ಟಲಿಕ್ಕೆ ಯಾವತ್ತೂ ಶಕ್ತರಾಗೋದಿಲ್ಲ ಆ ದೇವತೆಗಳ ಉಪಾಸನೆ ಹೇಗಿರುತ್ತೆ ಅಂದರೆ ಮಹಸ್ವಾಮಿ ಹರೆಯರ್ ನಿತ್ಯಂ ಸರ್ವಸ್ವ ಪತಿ ರೇವಚ ಅದಕ್ಕೆ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ ಮಮ ಪ್ರಾಣ ಹಿ ಪಾಂಡವಾಹ ಅಂತ ಹೇಳಿದಂಗೆ ಪಾಂಡವರು ಉಪಲಕ್ಷಣ ಎಲ್ಲ ಭಕ್ತರು ನನ್ನ ಪ್ರಾಣ ಇದ್ದಂತೆ ಈ ರೀತಿಯಾಗಿ ಇರುವಂತದ್ದು ಅಭಿಮಾನದಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹೀಗೆ ಮಹಾಭಾರತ ತಿಳಿಸುವಂತೆ ಎಲ್ಲ ಪಾಂಡವರು ಕೂಡ ರಾಜಸೂಯ ಅಶೂಯ ಅಶ್ವಮೇಧ ಮೊದಲಾಗಿರ್ತಕ್ಕಂಥ ವಿಶೇಷ ಯಜ್ಞ ಅಗಾದಿಗಳನ್ನು ಮಾಡಿ ಪರಮಾತ್ಮನಿಗೆ ಸಲ್ಲಿಸಿದರು ಪಾಂಡವರು ಈ ಆರಾಧನೆಯನ್ನು ತಾವು ಮಾಡಿಲ್ಲ ಶ್ರೀಕೃಷ್ಣನೇ ಮಾಡಿಸಿದ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರು ಪಾಂಡವಾನ ಭವಾನಾಥ ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೆ ಧರ್ಮರಾಜ ಭಗವಂತ ಶ್ರೀಕೃಷ್ಣನ ಸ್ತೋತ್ರ ಮಾಡಿದ ಅಧರ್ಮದ ಜೂಜಾಡಿಯೂ ಕೂಡ ಸಮಸ್ತ ರಾಜ್ಯವನ್ನು ಸೋದರರನ್ನ ಪತ್ನಿಯನ್ನು ಕೊನೆಗೆ ತನ್ನನ್ನೂ ಸೋತು ದೊಡ್ಡಪ್ಪ ಧೃತರಾಷ್ಟ್ರನ ಅಂತರ್ಯಾಮಿ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿದ ಸೋತಿದ್ದು ಕೇವಲ ನಿಮಿತ್ತ ಮಾತ್ರ ಅಷ್ಟೇ ಅದಕ್ಕೆ ಒಲಿದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ದೂರದಲ್ಲಿದ್ದು ಅಕ್ಷಯ ಅಂಬರವನ್ನು ಕೊಟ್ಟ ದ್ರೌಪದಿ ದೇವಿಗೆ ಧೃತರಾಷ್ಟ್ರನ ಮೂಲಕ ತಿರುಗಿ ಎಲ್ಲ ಏನೇನು ಸಂಪತ್ತನ್ನು ಕಳ್ಕೊಂಡಿದ್ರು ರಾಜ್ಯ ಎಲ್ಲ ಸಂಪತ್ತನ್ನು ಕೂಡ ಪುನಃ ವಾಪಸ್ ಕೊಡಿಸ್ದ ಸಂಪತ್ತಿನ ಮೇಲೆ ಧರ್ಮರಾಜನಿಗೆ ಒಂದಿಷ್ಟು ಅಭಿಮಾನ ಅನ್ನೋದು ಇರಲಿಲ್ಲ ಆದರೆ ದುಷ್ಟ ದುರ್ಯೋಧನ ಮಾತ್ರ ಎಲ್ಲ ಇಡೀ ಭೂಮಿ ಭೂಮಂಡಲವೇ ನನಗೆ ಬೇಕು ನನಗೆ ಬೇಕು ಅಂಥೇಳಿ ಸೂಜಿ ಮನೆ ಊರುವಷ್ಟೂ ನೆಲವನ್ನು ನಾನು ಪಾಂಡವರಿಗೆ ಬಿಟ್ಟು ಕೊಡೋದೇ ಇಲ್ಲ ಎಲ್ಲ ಅಖಂಡ ಭೂಮಂಡಲ ನನಗೆ ಬೇಕು ಅಂಥೇಳಿ ಅತ್ಯುತ್ಕಟವಾಗಿರ್ತಕ್ಕಂಥ ಮಹಾಪಾಪಗಳನ್ನೇ ಮಾಡಿ ಅಪರಾಧಗಳನ್ನು ಮಾಡಿ ಕೇವಲ ಹದಿನೆಂಟು ದಿನಗಳಲ್ಲೇ ಸಮಸ್ತ ಸಂಪತ್ತನ್ನೂ ಕೊನೆಗೆ ತನ್ನ ಪ್ರಾಣವನ್ನು ಕೂಡ ಕಳಕೊಂಡು ಶಾಶ್ವತವಾಗಿರುವಂಥ ಶಾಶ್ವತ ದುಃಖ ಸ್ಥಾನವಾಗಿರುವ ಪುನರಾವೃತ್ತಿರಾಹಿತ್ಯವಾಗಿರುವಂಥ ಅಂಧ ತಮಸ್ಸಿನಲ್ಲೇ ಬಿದ್ದ ಶ್ರೀಕೃಷ್ಣನ ಕರುಣ ಅವಲೋಕನ ಬಲದಿಂದ ಪಾಂಡವರು ಮತ್ತೆ ಎಲ್ಲ ಏನೇನು ಕಳ್ಕೊಂಡಿದ್ರು ಎಲ್ಲವನ್ನು ಕೂಡ ಪುನಃ ಪಡಕೊಂಡ್ರು ಆದರೆ ದುಷ್ಟ ದುರ್ಯೋಧನ ಅವನ ಅನುಗ್ರಹವನ್ನು ಕೃಪಾ ಕಟಾಕ್ಷವನ್ನು ಪಡೆಯದೇ ಇದ್ದಿದ್ದರಿಂದ ಎಲ್ಲವನ್ನು ಕೂಡ ಕಳ್ಕೊಂಡು ಸರ್ವನಾಶವನ್ನು ಹೊಂದಿದ ತಾನೂ ಕೂಡ ಅನ್ನಂಥ ಸೇರಿದ ದೇವತೆಗಳು ಮಾತ್ರ ಅಲ್ಲದೆ ಸಾತ್ವಿಕರಾಗಿರುವಂಥ ಮನುಜರೂ ಕೂಡ ಅನಾದಿ ಕಾಲದಿಂದಲೂ ಕಾಮಜನಕನ ಕರುಣಾವಲೋಕನಕ್ಕೆ ಪಾತ್ರರಾಗಿರುವಂಥವ್ರು ಅವರಲಿ ಅವರಲ್ಲಿ ಬಿಂಬರೂಪಿಯಾಗಿರುವಂಥ ಪರಮಾತ್ಮ ಒಲಿದು ಅವರ ಜ್ಞಾನ ಸಾಧನೆಯನ್ನು ದೇವತೆಗಳ ಮೂಲಕ ಮಾಡಿಸ್ತಾನೆ ಭಗವಂತ ಈ ಜ್ಞಾನ ಸಾಧನೆಯನ್ನು ನಾವು ಮಾಡಿದೀವಿ ಅಂತ ಮನುಷ್ಯರು ತಪ್ಪು ತಿಳ್ಕೋಬಾರ್ದು ಈ ಸಾಧನೆಗೆ ಫಲವಾಗಿ ಜ್ಞಾನ ಬಂದರೂ ಅದನ್ನು ಕೊಟ್ಟಿದ್ದ್ಯಾರು ಬಿಂಬರೂಪಿಯಾಗಿರುವಂಥ ಭಗವಂತನೇ ಪರಮ ಮುಖ್ಯ ವೃತ್ತಿಯಿಂದ ಜ್ಞಾನ ಕೊಡೋನು ಅಂತ ಪರಮಾತ್ಮನೇ ಜ್ಞಾನ ಮಹೇಶ್ವರ ರುದ್ರದೇವರು ಮೋಕ್ಷ ಸಾಧನಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಕೊಡ್ತಾರೆ ಪರಮ ಮುಖ್ಯ ವೃತ್ತಿಯಿಂದ ಸ್ವತಂತ್ರತ್ವೇನ ಜ್ಞಾನ ಪ್ರದಾಯಕ ಅಂತ ಆದರೆ ಅಜ್ಞಾನಿನಾಂ ಜ್ಞಾನದೋ ವಿಷ್ಣು ಅಂತ ಪರಮಾತ್ಮನೇ ಜ್ಞಾನಪ್ರದಾಯಕ ಆದ್ದರಿಂದ ನಂದೇ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ಅದನ್ನು ಅವನಿಗೆ ಪುನಃ ಸಮರ್ಪಣೆಯನ್ನು ಮಾಡಬೇಕು ಇದೇ ಭಾಗವತದಲ್ಲಿ ಹೇಳಿರುವಂಥ ಕ್ರಿಯಾದ್ವೈತ ಉಪಾಸನೆ ಈಗೆಲ್ಲ ಸಂಪತ್ತು ಕೂಡ ಭಗವಂತನದ್ದೇ ಅಂತ ತಿಳಿದು ಚಿಂತನೆಯನ್ನು ಮಾಡಿ ಅವನಿಗೆ ಸಮರ್ಪಣೆ ಮಾಡಬೇಕು ಇದು ದ್ರವ್ಯದ್ವೈತ ಸಂಪತ್ತು ವೃದ್ಧಿ ಕೂಡ ಅವನ ಅಧೀನ ಅಂತ ಅದನ್ನು ಅವನಿಗೆ ಅರ್ಪಣೆ ಮಾಡಬೇಕು ಇದು ಭಾವಾದ್ವೈತ ಹೀಗೆ ಕ್ರಿಯಾದ್ವೈತ ಭಾವಾದ್ವೈತ ದ್ರವ್ಯಾದ್ವೈತ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಅದ್ವೈತ ಉಪಾಸನೆ ಮಾಡುವವರನ್ನು ಪಾಪಕರ್ಮ ಮುಟ್ಟೋದಕ್ಕೆ ಎಂದೂ ಶಕ್ತವಾಗೋದಿಲ್ಲ ಸಮರ್ಥ ಆಗೋದಿಲ್ಲ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತತ್ರೆಯ ಭಾವಿಸುತ್ತಾ ಸದ್ಭಕ್ತಿಯಲ್ಲಿ ಸೇವಿಸುವ ಭಕ್ತರಿಗೆ ತನ್ನನ್ನು ಈವ ಕಾವ ಕೃಪಾಳು ಕರಿವರ ಒಲಿದ ತರದಂತೇನೆ ಹೀಗೆ ಈ ಅದ್ವೈತತ್ರೆಯ ಉಪಾಸನೆಯನ್ನು ದಾಸರು ನಮಗೆ ತಿಳಿಸಿದರು ಅದಕ್ಕೆ ದೇವತೆಗಳು ಜೀವರೊಳಗೆ ವಾಸವಾಗಿ ಕರ್ಮ ಮಾಡಿ ಉಪಾಸನೆ ಮಾಡಿ ಎಲ್ಲವನ್ನೂ ಕೂಡ ಭಗವಂತನಿಗೆ ನಂದೇನಿದೋ ಸ್ವಾಮಿ ನಿಂದೇ ಅಂತ ಅರ್ಪಣೆಯನ್ನು ಮಾಡ್ತಾರೆ ಜೀವರು ಅಂತಂದರೆ ಅವರಿಗೆ ಸ್ವಂತ ಮನೆಯನ್ನು ಭ್ರಮ ಇರೋದಿಲ್ಲ ಪರಮಾತ್ಮ ಬಾಡಿಗೆಗಾಗಿ ಕೊಟ್ಟಿರುವಂಥದ್ದು ಈ ಶರೀರ ಸ್ವಂತದ್ದು ಅಂತ ತಿಳ್ಕೊಂಡ್ರೆ ಪಾಪ ದುರ್ಯೋಧನನಂತೆ ಎಲ್ಲವೂ ನನ್ನದೇ ಸ್ವಂತದ್ದು ನಾನೇ ಗಳಿಸಿದ್ದು ನಾನೇ ಫಲಭೋಗ್ತರು ಅಂತ ದೇವತೆಗಳು ಯಾವತ್ತೂ ಆ ರೀತಿಯಾಗಿರೋ ಚಿಂತನೆಯನ್ನು ಮಾಡೋದಿಲ್ಲ ಹಾಗೆ ಕರ್ಮಗಳು ಉಪಾಸನೆಗಳು ಎಲ್ಲ ಅವನೇ ಮಾಡಿಸ್ದು ಈ ರೀತಿಯಾಗಿ ನಿಷ್ಕಾಮವಾಗಿ ಕರ್ಮವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ನಾನು ಅನ್ನೋ ಪಾಪವನ್ನ ಯಾವತ್ತೂ ಕೂಡ ಅವರು ಮಾಡೋದಿಲ್ಲ ಹೀಗಾಗಿ ಪಾಪಕರ್ಮಗಳು ಅವರನ್ನು ಮುಟ್ಟೋದಕ್ಕೆ ಎಂದು ಶಕ್ತರಾಗೋದಿಲ್ಲ ಸಮರ್ಥವಾಗೋದೇ ಇಲ್ಲ ಅದನ್ನೇ ಹೇಳ್ತಾರೆ ಕಾಮನಯ್ಯನ ಪರಮ ಕಾರು ಸತ್ಕರುಣಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು ಅಂತಹ ತತ್ವಾಭಿಮಾನಿಗಳು ಪ್ರೇರಕರಾಗಿ ಯಾವ ಜೀವರೊಳಗಿದ್ರೇನೋ ಯಾವುದೂ ಲೇಪ ಇಲ್ಲ ಅಭಿಮಾನ ಇಲ್ಲ ದುರಭಿಮಾನ ಇಲ್ಲ ಇನ್ನು ನಾವ ಕರ್ಮವ ಮಾಡಲೇನು ಯಾವ ಕರ್ಮಗಳನ್ನು ಮಾಡಿದರೂ ಅದು ಭಗವಂತನ ಆಜ್ಞೆಯನ್ನು ಅನುಸಂಧಾನದಿಂದ ಮಾಡ್ತಾರೆ ತಮ್ಮದು ನಾವೇ ಮಾಡಿದ್ದು ಅನ್ನೋ ದುರಭಿಮಾನ ದುರಹಂಕಾರ ಯಾವತ್ತೂ ಇರೋದಿಲ್ಲ ಇನ್ನು ನಾವ ಗುಣರೂಪಗಳನ್ನು ಉಪಾಸನೆ ಮಾಡಲೇನಬಾರು ಕಾಮಜನಕನಾಗಿರುವಂಥ ಪರಮ ಕರುಣಾಸಮುದ್ರನಾದ ಭಗವಂತನ ಬಲದಿಂದ ಕರ್ಮ ಮಾಡುವ ಈ ದೇವತೆಗಳನ್ನು ಪಾಪಕರ್ಮಗಳು ಸರ್ವತಾ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯವನ್ನು ತಿಳಿಸ್ತಾರೆ